ಓ ಶ್ರೀ ಗುರುಭ್ಯೋ ನಮಃ ಹರಿ ಓ ಶ್ರೀ ಗಣೇಶಾಯ ನಮಃ ಡಾಕ್ಟರ್ ಕೃಷ್ಣಮೂರ್ತಿಶಾಸ್ತ್ರಿ ದಂಬೆ ಪುಣಚ ಶಿವಪುರಾಣದಲ್ಲಿ ವಿದ್ಯೇಶ್ವರ ಸಂಹಿತೆಯನ್ನು ನೋಡ್ತಾ ಇದ್ದೆವು ಅದರಲ್ಲಿ ಈಗಾಗಲೇ ನಾವು ಹತ್ತೊಂಬತ್ತು ಅಧ್ಯಾಯಗಳನ್ನು ನೋಡಿ ಇಪ್ಪತ್ತನೇ ಅಧ್ಯಾಯದಲ್ಲಿ ಇದ್ದೇವೆ ಇಪ್ಪತ್ತನೇ ಅಧ್ಯಾಯದಲ್ಲಿ ವೈದಿಕವಾದಂತಹ ಶಿವಪೂಜೆ ಯಾವ ರೀತಿ ಮಾಡಬೇಕು ಶಿವ್ಲಿಂಗ ಪೂಜೆ ಅಂತೇಳಿ ಪಾರ್ಥಿವಲಿಂಗದ ಪೂಜೆ ಇದನ್ನು ಹೇಳ್ತಾ ಇದ್ದಾರೆ ಈಗಾಗಲೇ ವಸ್ತ್ರವನ್ನು ಮಾನಸ್ತೋಕಿ ಎಂಬ ಮಂತ್ರದಿಂದ ಉಡ್ಡುವ ವಸ್ತ್ರವನ್ನು ನಮ್ಮ ಉಷ್ಣುವೆ ಮಂತ್ರದಿಂದ ಹೊದೆಯುವ ವಸ್ತ್ರವನ್ನು ಅಂದರೆ ಉತ್ತರೀಯವನ್ನು ಭಕ್ತಿಯಿಂದ ಸಮರ್ಪಣೆ ಮಾಡಬೇಕು ಅಂತೇಳಿ ನೋಡಿದೆವು ಮುಂದೆ ಯಾತೆ ಯಾತೆ ಹೇತಿರಿ ಪ್ರೇಮ ಚತುಷ್ಕೇಣ ವೈದಿಕ ಶಿವಯ ವಿಧಿ ವಸ್ತ್ರ ವಸ್ತ್ರಸಮರ್ಪಣ ಪುನಃ ವಸ್ತ್ರಕ್ಕೆ ಇನ್ನೂ ಮಂತ್ರಗಳನ್ನು ಹೇಳ್ತಾರೆ ವೈದಿಕ ಭಕ್ತನಾದವನು ವೈದಿಕ ಪ್ರೇಮ ಭಕ್ತಿಯಿಂದ ಭಗವಂತನ ಮೇಲೆ ಭಕ್ತಿಯಿಂದ ಯಾತೆ ಹೇತಿ ಇತಿ याते ऋक्चतुष्केण या ते हेतीमस्ते बभूवते धनु तयास्मा विश्वस्तम यमया पिरीभुज नमस्ते अस्वायु नाततायधष उमुत ते नमो बाहुभ्यावधन्वने धन्वनो हेतिरस्मान्णक्तु विश्व अथो यशुधिस्तवार अस्म निधे हित यदा शिवन वस्त्र भक्त समर्पणमे शिवाय विधि न भक्त चरे दस्त्रसमर्पण नम श्वभ्य प्रेमणा गंधम दद्यादाधी नमस्तक्षभ्य चा क्षता मंत्रेण चापेत् ಅಕ್ಷತ ಅಕ್ಷತಾನ್ ಮಂತ್ರೇಣ ಜಾರ್ಪೇ ಅಂದರೆ ನಮಶ್ವಭ್ಯ ಎಂಬ ಮಂತ್ರದಿಂದ ಗಂಧವನ್ನು ಆಮೇಲೆ ನಮಸ್ತಕ್ಷಭ್ಯತಕ್ಕಂಥ ಮಂತ್ರದಿಂದ ಅಕ್ಷತೆಗಳನ್ನು ಭಕ್ತಿಯಿಂದ ಸಮರ್ಪಣ ಮಾಡಬೇಕು ನಮಃಪಾರ್ಯಾ ಇವ ಪುಷ್ಪ ಮಂತ್ರೇಣ ಚರ್ಪೇತ ನಮಃಪರ್ಣ್ಯಾಯ ಇವ ಬಿಲ್ವಪತ್ರಸಮರ್ಪಣ್ಯಾ ನಮಃಪ್ಯಾಪ ಚ ಅಂತೇಳಿ ಬರ್ತದೆ ನಮಃ ಪ್ರತರಣ ನಮಃ ಪರ್ಯಾಯ ಎಂಬಂತಹ ಈ ಒಂದು ಮಂತ್ರದಿಂದ ಪುಷ್ಪಗಳನ್ನು ನಮಃ ಪ್ಯಾ ಚ ಪ್ಯಾ ಚ ನಮಃ ಪ್ರತರಣಾಯ ಚೋತ್ತರಾಯ ಚ ನಮಃ ಆಯ ಚ ನಮಃ ಚಪ್ಪ್ಯಾಯ ಚೆನ್ಯಾಯ ನಮಸ್ಸಿ ಕತ್ಯಯ ಚ ಪ್ರವಾಹ್ಯಾಯ ಚ ಅಂತೇಳಿ ಬರ್ತದೆ ಈ ಮಂತ್ರದಿಂದ ಪುಷ್ಪಗಳನ್ನು ಆಮೇಲೆ ನಮಃಪರ್ಣಾಯಚ ಎಂಬಂತಹ ಮಂತ್ರದಿಂದ ಬಿರ್ಲು ಪತ್ರಗಳನ್ನು ಸಮರ್ಪಣೆ ಮಾಡಬೇಕು ನಮಃಪರ್ಣಾಯ ಚೌ ಅಂತೇಳಿ ನಮಃ ಪರ್ಣ್ಯಾಯ ಚಲ್ಯಾಚ ಬರ್ತದೆ ನಮಃಕ ಕಪರ್ದಿನೇ ಚೇತಿ ಧೂಪಂ ದಿಧಿ ದೀಪಂ ದದ್ಯಾಥೋಕ್ತಂತು ನಮ ಆಶವ ಇತ್ತಿರುಚ ಅಂದರೆ ನಮಃ ಕಪರ್ದಿನೇ ಚ ಎಂಬ ಮಂತ್ರದಿಂದ ಧೂಪವನ್ನು ನಮ ಆಶವೆ ಚಿರಾಯುಜ ಅಂತೇಳಿ ಬರ್ತದೆ ಎಂಬಂತಹ ಮೂರು ಮಂತ್ರಗಳಿಂದ ದೀಪವನ್ನು ಅರ್ಚಿಸಬೇಕು ಇತ್ತಿರುಚ ತಿರುಚ ಅಂದರೆ ಮೂರು ರುಚ ಮೂರು ರುಚಯಗಳಿಂದ ಋಕ್ಕುಗಳಿಂದ ನಮ ಆಷೇ ಚಾ ಚಿಗ ನಮಃ ಶೀಘ್ರಜಾಯ ಚೀಭ್ಯಾಯ ಚ ನಮಃ ಊರ್ಮ್ಯಾಯ ಚವನ್ಯಾಚ ನಮ ಸ್ರೋತಸ್ಯಾಯ ಚ ದ್ವೀಪ್ಯಾಯ ಚ ಅಂತೇಳಿ ಬರ್ತದೆ ಹೀಗೆ ಇದು ವೈದಿಕವಾದಂತಹ ಆರಾಧನೆ ಯಾವ ರೀತಿ ಅಂತೇಳಿ ಯಾವ್ಯಾವಾದ ಸಮರ್ಪಣೆ ಮಾಡುವಾಗ ಷೋಡಶ ಉಪಚಾರಗಳು ಮಾಡುವಾಗ ಅಥವಾ ಬೇರೆ ಬೇರೆ ಉಪಚಾರಗಳನ್ನು ಮಾಡುವಾಗ ಯಾವ ವೇದ ಮಂತ್ರಗಳನ್ನು ಉಪಯೋಗಿಸಬೇಕು ಪ್ರಯೋಗಿಸಬೇಕು ಅಂತೇಳಿ ನಮೋಜ್ಜ್ಯೇಷ್ಠಾ ಚನ್ ನಮೋಜ್ಜ್ಯೇಷ್ಠಾ ಮಂತ್ರೇಣ ದೈವೇದ್ಯಮುತ್ತಮಕಿತಿ ಮನುನಾ ಅಂದರೆ ಮಂತ್ರದಿಂದ ಅಂತೇಳಿ ಹೇಳಿದಂತೇಳಿ ಮನನಾಥ ಮಂತ್ರ ಹಾಗೆ ಮನುನಾತ್ಯಾ ಚ ಕನಿಷ್ಠ ಪೂರ್ವಜಾ ಚಾಪರ ನಮೋ ಮಧ್ಯಮ ಚಾಪಗಲ್ಭಾ ಚ ನಮೋ ಜಘನ್ಯ್ಯಾ ಚುಧ್ನಿಯಾಯ ಚ ಅಂತೇಳಿ ಬರ್ತದೆ ಈ ಮಂತ್ರದಿಂದ ಉತ್ತಮವಾದ ನೈವೇದ್ಯವನ್ನು ದ್ಯಾತ್ ನೈವೇದ್ಯ ಆಮೇಲೆ ತ್ರ್ಯಂಬಕೆ ಎಂಬುದರಿಂದ ಅಂದರೆ ತ್ರ್ಯಂಬಕಾಹೇ ಸುಗಂಧಿ ಪುಷ್ಟಿವಿವರ್ಧನ ಉರ್ವಾರುಕಮ ಬಂಧನಾನ್ ಮೃತ್ಯೋರ್ಮುಕ್ಷೀಯ ಮಾಮತ ಎಂಬ ಮಂತ್ರದಿಂದ ಪುನರಾಚಮನವನ್ನು ಸಮರ್ಪಣೆ ಮಾಡಬೇಕು ನೈವೇದ್ಯ ಆದ ಮೇಲೆ ಪುನರಾಚಮನ ಸ್ಮೃತ್ರಾೇತಿರುಚ ಕುರ್ಯಾತ್ ಫಲಸಮರ್ಪಣ್ರಜ್ಯಾಚ ಸಕಲ ಶಂಭವೇರ್ಪೇಮ ರುದ್ರಾ ತವಸರ್ದಿನೇ ಅಂತೇಳಿ ಬರ್ತದೆ ಈ ಮಂತ್ರದಿಂದ ಫಲಗಳನ್ನು ಸಮರ್ಪಣೆ ಮಾಡಬೇಕು ಆಮೇಲೆ ನಮೋ ವ್ರಜ್ಯಾಯ ಚ ಎಂಬ ಮಂತ್ರದಿಂದ ಎಲ್ಲ ವಸ್ತುಗಳನ್ನು ಕೂಡ ಸಮರ್ಪಣೆ ಮಾಡಬೇಕು ಮಾಡುವಂಥದ್ದು ಮಾನೋ ಮಹಾಂತಮಿತಿ ಶಮನ ಸ್ತೋಕೆ ಇತಃ ಮಂತ್ರದ್ವಯ ನೈಕಾ ದಶಾಕ್ಷತೈ ರುದ್ರಾಂತಪೂಜ್ ಮಂತ್ರದ್ವಯೇನೈಕೈ ಮಂತ್ರವೇನೈಕ ಕ್ಷತೈರುದ್ರಾನ್ ರ ಪೂಜೆಯೇತ್ ಅಂತೇಳಿ ಮಾನೋ ಮಹಾಂತಂ ಮಾನೋ ಮಹಾಂತಮಿತಿ ಮಾನೋ ಅಂತೇಳಿ ಬರ್ತದೆ ನಂತ್ರ ಆಮೇಲೆ ಮಾನಸ್ತೋಕೇತನ ಏನಂತಕ್ಕಂಥ ಮಂತ್ರ ಈ ಎರಡು ಮಂತ್ರಗಳಿಂದ ಹನ್ನೊಂದು ಜನ ರುದ್ರರನ್ನು ಅಕ್ಷತೆಗಳಿಂದ ಪೂಜಿಸಬೇಕು ಮಾನೋ ಮಹಾಂತ ಮುತಮಾನೋ ಅರ್ಭಗಂ ಮಾನ ಉಕ್ಷಂತ ಮುತಮಾನ ಮಾನೋವಧೀ ಪಿತರಂ ಮೋ ತ ಮಾತರಂ ಪ್ರಿಯ ಮಾನಸ್ತನುವೋ ರುದ್ರರೀರಿಷ ಮಾನಸ್ತೋಕೇತನ ಜಯ ಮಾನ ಆಯುಷಿ ಮಾನೋ ಗೋಶು ಮಾನೋ ಅಶ್ವೇಶುರೀರಿಷ ವೀರನ್ ಮಾನೋ ಎರಡು ಮಂತ್ರಗಳಿಂದ ಹನ್ನೊಂದು ಜನ ರುದ್ರ ಅಕ್ಷತಗಳಿಂದ ಪೂಜೆ ಮಾಡಬೇಕು मंत्र ऐसादत रुद्रा पूजे प्रपूजेद हिण्यगर्भ इति दक्षिणा सर्प मंत्रेण अभिषेक चरे बुध हिण्यगर्भ एम्ब मंत्र दक्षिण समर्पण मे ಷರಣ್ಯಗರ್ಭಗರ್ಭಸ್ತಂ ಹೇಮಬೀಜಂ ವಿಭಾವಸೋ ಅನಂತಪುಣ್ಯಫಲದಂ ಅಥಶಾಂತಿ ಪ್ರಯತ್ನ ಮೀ ಅಂತೇಳಿ ಒಂದು ಮಾತ್ರ ಇದೆ ಅದರ ಅದನ್ನು ಹೇಳ್ತಾ ದಕ್ಷಿಣನ ಯಾರಿಗೆ ವೈದ್ಯ ಪುರೋವೈದರಿಗೆ ಆಮೇಲೆ ದೇವಸತ್ವ ಎಂಬತಕ್ಕಂಥ ಮಂತ್ರದಿಂದ ಅಭಿಷೇಕವನ್ನು ಮಾಡಬೇಕು ದೇವಸ್ಥಾನ ಪ್ರಸವ ಅಶ್ವಿನ ಬಾಹುಭ್ಯಾಂ ಉಷ್ಣಸ್ತಾಭ್ಯಂ ಅಂತೇಳಿ ಅದೊಂದು ಅಭಿಷೇಕ ಆದ ಮಂತ್ರವೇ ಇದೆ ಅದು ಆ ಮಂತ್ರದಿಂದ ಅಭಿಷೇಕವನ್ನು ಮಾಡಬೇಕು ಅದಾದ ನಂತರ ದೀಪಮಂತ್ರೇಣವಾ ಶಂಭೋ ನೀರಾಜಿಧಿ ಚರೇತ್ ಪುಷ್ಪಾಂಜಲಿ ಚರೇತ್ ಭಕ್ತಿಯಮ ರುದ್ರಾ ಚ್ರಿಚಾ ನಮ್ಮ ಆಶವೇ ಎನ್ನತಕ್ಕಂಥ ಮಂತ್ರದಿಂದ ಶಿವನಿಗೆ ಮಂಗಳಾರತಿಯನ್ನು ಮಾಡಬೇಕು ಅಂದರೆ ದೀಪ ಮಂತ್ರ ಏನು ದೀಪ ಆಗ ದೀಪ ಸಮರ್ಪಣೆ ಮಾಡಿದಂಥ ಮಂತ್ರ ಅದೇ ನಮ್ಮ ಅದೇ ಮಂತ್ರದಲ್ಲಿ ಮಂಗಳಾರತಿಯನ್ನು ಮಾಡಬೇಕು ಶಿವನಿಗೆ ಅಂತೇಳಿ ನಮ್ಮ ಆಶವಿ ಎಂಬ ಮೂರು ಮಂತ್ರಗಳಿಂದ ದೀಪವನ್ನು ಅರ್ಪಿಸಬೇಕು ಅಂತೇಳಿ ಆವಾಗ ಇಪ್ಪತ್ತ ಏಳನೇ ಶ್ಲೋಕದಲ್ಲಿ ನಾವು ಹೇಳಿ ದೀಪಂ ದದ್ಯಾಥೋಕ್ತಂತು ನಮ್ಮ ಆಶಭ ಇತ್ರೆ ಚಾ ಅದೇ ಮಂತ್ರದಿಂದ ಈಗ ದೀಪ ಮಂತ್ರ ಏನಂದರೆ ಆಗಲಿ ವ ಶಂಭೋ ನೀರಾಜನ ವಿಧಿಂಚರೇತು ನಮ ಆಶವೇ ಚಾ ಜಿರಾಯಚ ನಮಃ ಶೀಘ್ರ್ಯಾಾಯ ಚೀಭ್ಯಾಯ ಅಂತೇಳಿ ಬರ್ತದೆ ಆ ಮಂತ್ರದಿಂದ ಶಿವನಿಗೆ ಮಂಗಳಾರತಿ ಅದಾದ ನಂತರ ನೀರಾಜನ ಮಂಗಳಾರತಿ ಮಂಗಲ ನೀರಾಜನ ಅಂತೇಳಿ ಹೇಳ್ತಾರೆ ಪುಷ್ಪಾಂಜಲಿಂ ಚರೇದ್ ಭಕ್ತ್ಯ ಹಿಮಾರುದ್ರಾಯ ಚ ಅದಾದ ಮೇಲೆ ಹಿಮಾ ರುದ್ರಾಯ ಎನ್ನತಕ್ಕಂಥ ಮೂರು ಮಂತ್ರಗಳನ್ನು ಪುಷ್ಪಾಂಜಲಿಯನ್ನು ಸಮರ್ಪಣೆ ಮಾಡಬೇಕು ಹಿಮ ರುದ್ರಾಯ ತೋಸೆ ಕಬರ್ದಿನ ಕ್ಷಯದ್ವೀರಾಯ ಅಂತೇಳಿ ಬರ್ತದೆ ಹ್ಞೂ ಮುಂದೆ ಪುಷ್ಪಾಂಜಲಿ ಆಯಿತು ಹಿಮಾ ರುದ್ರ ಎಂಬ ಮಂತ್ರದಿಂದ ಅದಾದ ಮೇಲೆ ಮಾನೋ ಮಹಾಂತಮಿತಿ ಚರೇತ್ ಪ್ರದಕ್ಷಿಣಾಂ ಮಾನೋ ಮಹಾಂತ ಚರೇತ್ ಪ್ರಜ ಪ್ರದಕ್ಷಿಣಾ ಪ್ರದಕ್ಷಿಣೆಯನ್ನ ಮಾನೋ ಮಹಾಂತ ಮಂತ್ರ ಮಾನೋ ಮಹಾಂತ ಮುತ ಮಾನೋ ಅರ್ಭಕ ಮಾನೋ ಕ್ಷಂತ ಉತ ಮಾನೋಕ್ಷಿ ಮಂತ್ರದಿಂದ ಪ್ರದಕ್ಷಿಣಾ ನಮಸ್ಕಾರ ಮಾನಸ್ತೋಕೆ ಮಂತ್ರೇಣ ಸಾಷ್ಟಾಂಗಂ ಪ್ರಣವೆತ್ಸುಧೀಹ ಸುದಿಹಿ ಯೇ ಮಾನಾಶು ಮಾನೋ ಗೋಷು ಮಾನೋ ಹವಿಷ್ಪಂತೋ ನಮಸ ವಿಧೇಮತೇ ಮಂತ್ರದಿಂದ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬೇಕು ಜ್ಞಾನಿಯಾದವನು ಬುದ್ಧಿವಂತನು ಸುಧೀರ್ ಒಳ್ಳೆ ಬುದ್ಧಿರುವವನು ಏಷತೆ ಮಂತ್ರೇಣ ಶಿವಮು ಪ್ರದರ್ಶಯೇತ್ ಯಥ್ವಯ ಜ್ಞಾನಖ್ಯಾಂ ತ್ರ್ಯಂಬಕೇಣ ಚೇಷತೆ ಎಂಬ ಮಂತ್ರದಿಂದ ಶಿವಮು್ರೆಯನ್ನು ಪ್ರದರ್ಶನ ಮಾಡಬೇಕು ಎಷ್ಟ್ರ ಭಗಸ್ತಂಜುಷಸ್ವತೆ ಪರೋಮುಜ ಅತೋಹ್ಯವತನ್ವಾಕಹಸ್ತಃಕೃತಿವಾ ಅಂತೇಳಿ ವರ್ತದೆ ಅದರಿಂದ ಶಿವಮುಣ ಪ್ರದರ್ಶನ ಮಾಡುವಂಥದ್ದು ಆ ಮಂತ್ರದಿಂದ ಯಥಯತ ಇಭಯ ಜ್ಞಾಖ್ಯಂ ತ್್ಯಂಕೆ ಚಥೋಯತ ಎಂಬ ಮಂತ್ರದಿಂದ ಅಭಯಮು ತ್ರ್ಯಂಬಕ್ರದಿಂದ ಜ್ಞಾನಮು ಪ್ರದರ್ಶನ ಮಾಡಬೇಕು ನಮಸ್ತಿಮಂತ್ರೇಣ ಮಹಾಮುದ್ರದರ್ಶ್ ದರ್ಶಯದ್ರಾಂಚ ನಮೋ ಗೋಭ್ಯರುಚಾನ ನಮ್ಮ ಸೇನಾಭ್ಯ ಎಂಬ ಮಂತ್ರದಿಂದ ಮಹಾಮುದ್ರೆಯನ್ನು ನಮ್ಮ ಗೋಭ್ಯ ಎಂಬ ಮಂತ್ರದಿಂದ ಧೇನು ಸುರಭಿ ಮುದ್ರೆಯನ್ನು ಪ್ರದರ್ಶಿಸಬೇಕು ಹೀಗೆ ಐದು ಮುದ್ರೆಗಳನ್ನು ಪ್ರದರ್ಶಿಸಿದ ಬಳಿಕ ನೋಡಿ ಯಾವುದೆಲ್ಲ ಮುದ್ರೆಗಳು ಐದು ಮುದ್ರೆಗಳು ಶಿವಮು ಅಭಯ ಮುದ್ರೆ ಜ್ಞಾನ ಮುದ್ರೆ ಮಹಾಮುದ್ರೆ ಮತ್ತು ಪ್ರದರ್ಶನ ಮಾಡುವಂಥದ್ದು ಅದಾದ ಪಂಚಮು ಪ್ರದರ್ಶ್ಯಾಥ ಶಿವಮಂತ್ರ ಜಪಂಚರೇತ್ ಶತರುದ್ರೀಯ ಮಂತ್ರೇಣ ಜಪೇತ್ ವೇದವಿಚಕ್ಷಣ ಹ್ ಐದು ಮುದ್ರೆಗಳನ್ನು ಪ್ರದರ್ಶಿಸಿ ಬಳಿಕ ಶಿವಮಂತ್ರ ಜಪವನ್ನು ಮಾಡಬೇಕು ಶತರುದ್ರೀಯ ಮಂತ್ರೇಣ ಜಪೇದ್ ವೇದವಿಚಕ್ಷಣ ವೇದವಿತ್ತಾದ ಸಾಧಕನು ವೇದವನ್ನು ಬಲ್ಲಂಥವನು ಮುನ್ನೂರು ಬಾರಿ ರುದ್ರ ನಮಕ ಚಮಕಗಳನ್ನು ಜಪಿಸಬೇಕು ಅಂತೇಳಿ ಇಲ್ಲಿ ಹೇಳ್ತಾರೆ ಆದರೆ ಶತರುದ್ರೀಯ ಮಂತ್ರೇಣ ಜಪೇತ್ ವೇದವಿಚಕ್ಷಣ ಶತರುದ್ರಿಯ ಮಂತ್ರ ಅಂದರೆ ಶ ಇದೇ ರುದ್ರ ಮಂತ್ರವೇ ಅದಕ್ಕೆ ಶತರುದ್ರಿಯ ಅನ್ನೋ ಹೆಸರು ಇದೆ ಅದನ್ನು ಜಪಿಸಿದರೆ ವೇದ ಜ್ಞಾನಿ ಆದನು ಅದನ್ನು ಜಪಿಸಬೇಕು ಶಿವಮಂತ್ರ ಜಪ ಅಂದರೆ ರುದ್ರವನ್ನು ಜಪಿಸಬೇಕು ಅಂತೇಳಿ ಶತರುದ್ರಿಯ ಅಂದರೆ ಅದಕ್ಕೆ ಹೆಸರು ಹ್ಞೂ ಅಥವಾ ನೂರು ಬಾರಿ ರುದ್ರ ನಮಕ ಚಮಕ ಅಂಥೇಳಿ ಕೂಡ ಆಗ್ತದೆ ಅಂದರೆ ಶತರುದ್ರಿಯ ಅಂತೇಳಿದರೆ ಅದನ್ನು ಶತರುದ್ರಾಭಿಷೇಕ ಅಂತ ಹೇಳ್ತಾರೆ ಅಂದರೆ ಆಗ ನೂರು ನೂರಕ್ಕಿಂತ ಮೇಲೆ ಹನ್ನೊಂದು ಜನ ಹನ್ನೊಂದು ಬಾರಿ ನೂರ ಇಪ್ಪತ್ತೊಂದು ಸಲ ಆ ರೀತಿ ಜಪಿಸುವಂಥದ್ದು ಶತರುದ್ರಿಯ ಅಂತೇಳಿ ಎನಿಸಿಕೊಳ್ತದೆ ಒಂದು ರೀತಿಯಲ್ಲಿ ಇನ್ನೊಂದು ರೀತಿಯಲ್ಲಿ ಶತರುದ್ರಿಯ ಹವನ ಶತರುದ್ರಿಯ ಅಂತೇಳಿದರೆ ಈ ಮಂತ್ರಕ್ಕೆ ಇರುವಂಥ ರುದ್ರ ಪ್ರಶ್ನೆಗೆ ಶತರುದ್ರಿಯಂ ಅಂತೇಳಿ ಹೇಳ್ತಾರೆ ಹಾಗಾಗಿ ಆ ರೀತಿ ಕೂಡ ಆಗ್ತದೆ ಇನ್ನು ಮುಂದೆ ತಂಚಾಂಗ ಪಾಠಂಚ ಕುರ್ಯಾತ್ ವೇದ ವಿಚಕ್ಷಣ ದೇವಾಗಾತ್ವಿ ಮಂತ್ರೇಣ ಕುಂದೋ ಕುಚ್ಛಂಬೋರ್ ವಿಸರ್ಜನ ಕುರ್ಯಾತ್ ಶಂಭೋ ವಿಸರ್ಜನ ಆಮೇಲೆ ವೇದವಿತ್ ಆದಂತಹ ವೇದ ಜ್ಞಾ ಪಂಚಾಂಗವನ್ನು ಪಠಿಸಬೇಕು ಅದಾದ ದೇವಾಗಾತು ವಿಧೋಘಾತು ವಿತ್ವಾ ಎಂಬ ಮಂತ್ರದಿಂದ ಶಿವನನ್ನು ವಿಸರ್ಜಿಸಬೇಕು ವಿಸರ್ಜನೆ ಭಗವ ಆವಾಹನೆ ಆಯಿತು ಕೊನೆಗೆ ವಿಸರ್ಜನೆ ಪೂಜೆಯಲ್ಲಾದ ಮೇಲೆ ಶಿವ ಶಿವಪೂಜಾಯ ವ್ಯಾಸದೋ ವೇದಿಕೋ ವಿಧಿ ಸಮಾಸದಶ್ಚ ಶೃಣುತ ವೈದಿಕಂ ವಿಧಿ ಮುಕ್ತಮ್ ಈ ರೀತಿಯಾಗಿ ಶಿವಪೂಜೆಯ ವೈದಿಕ ವಿಧಿಯನ್ನು ಸಂಕ್ಷೇಪ ರೀತಿಯಿಂದ ಹೇಳಿದ್ದೇನೆ ಈಗ ವಿಸ್ತಾರವಾಗಿ ಶಿವಪೂಜಾ ಕ್ರಮವನ್ನು ಹೇಳ್ತೇನೆ ಎಲೆಮುನಿಗಳೇ ಕೇಳಿರಿ ಅಂತ ಹೇಳ್ತಾರೆ ಋಚಾ ಸ್ಯೋ ಜಾತ ಮೃದೇತ್ ವಾಮದೇವಾ ಜಲ ಪ್ರಕ್ಷೇಪತ್ ಸೋ ಜಾತ ಪ್ರಪದ್ನ ಸದ್ಯೋ ಜಾತೈನಮೋ ನಮಃ ಭೇ ಭೇನಾ ಭೇ ಭವಸ್ವಾಮೋದ್ಭವಾ ಜನಮಂತ್ರದಿಂದ ಮಣ್ಣನ್ನು ತರಬೇಕು ಸದ್ಯೋ ಜಾತ ಮೃದಾಹರಣಹರಣನ್ನು ಸಂಗ್ರಹಿಸುವಂತದ ವಾಮದೇವಾ ಚ ಜಲಪ್ರಕ್ಷೇಪಚು ವಾಮದೇವಾ ನಮೋ ಜ್ಯೇಷ್ಠಯ ನಮಃಶ್ರೇಷ್ಠಾಯ ನಮೋ ರುದ್ರಾಯ ನಮಃಕಾಲ ನಮಃಕಲವಿಕರ್ಣಯ ನಮೋಬಲವಿಕರ್ಣ ಯೋಬಲಾಯ ನಮೋಬಲ ಪ್ರಮಥನಾಯ ನಮಃಸರ್ವಭೂತದ ನಮೋ ಮನೋನ್ಮನಃ ಎನ್ನು ತಕ್ಕ ಮಂತ್ರದಿಂದ ಜಲದಿಂದ ಮಣ್ಣನ್ನು ಶೋಧಿಸಬೇಕು ಮಣ್ಣನ್ನು ತೊಳೆದು ಶೋಧಿಸುವಂಥದ್ದು ನೀ ಆಮೇಲೆ ಅಘೋರ ಮಂತ್ರೇಣ ಅಘೋರ ಮಂತ್ರೇಣ ಲಿಂಗ ನಿರ್ಮಾಣಚರೆತ್ ತತ್ಪುರುಷಾ ಮಂತ್ರೇಣ ಆಹ್ವಾನ ಕುರ್ಯಾ ವಿಧಿ ಅಘೋರ ಮಂತ್ರದಿಂದ ಅಘೋರೆ ಏಭ್ಯೋ ಥೋರೆ ಏಭ್ಯೋ ಘೋರಘೋರತರೆಭ್ಯೇಭ್ಯೇಭ್ಯೋ ನಮಸ್ತೆ ಅಸ್ತು ರುದ್ರೇಭ್ಯ ಅಂತ ಹೇಳುವಂತಹ ಮಂತ್ರದಿಂದ ಲಿಂಗವನ್ನು ನಿರ್ಮಾಣ ಮಾಡಬೇಕಂತಹ ತನ್ ಸದ್ಯ ಜಾತ ಮಂತ್ರದಿಂದ ತಂದ ಮಣ್ಣನ್ನು ವಾಮದೇವಾಯ ಎನ್ನತಕ್ಕಂತಹ ಮಂತ್ರದಿಂದ ಜಲದಿಂದ ಶೋಧಿಸಿ ಆಮೇಲೆ ಅಘೋರೇಭ್ಯೋ ಎಂಬ ಮಂತ್ರದಿಂದ ಲಿಂಗವನ್ನು ನಿರ್ಮಾಣ ಮಾಡಬೇಕು ಆ ಮಣ್ಣಿನಿಂದ ಸಂಯೋಜೇದ ವೇದಿಕಾಂ ಈಶಾನಮನ್ನ ಹರಂ ಈಗ ತತ್ಪುರುಷ ಮಂತ್ರದಿಂದ ಆಹ್ವಾನಂ ಕುರಿಯಾದ ಯಥಾವಿದ ತತ್ಪುರುಷಾಯ ಎನ್ನತಕ್ಕಂತಹ ಮಂತ್ರದಿಂದ ತತ್ಪುರುಷಾಯ ವಿಮಹೇ ಮಹಾದೇವಾ ಧೀಮಹಿ ತನ್ನೋ ರುದ್ರಃ ಪ್ರಚೋದಜಾತ್ ಎನ್ನತಕ್ಕಂಥ ತತ್ಪುರುಷ ಗಾಯತ್ರಿ ಅಂತೇಳಿ ಹೇಳ್ತಾರೆ ಅಥವಾ ರುದ್ರಗಾಯತ್ರಿ ಈ ಮಂತ್ರದಿಂದ ವಿಧಿವತ್ತಾಗಿ ಶಿವನನ್ನು ಆಹ್ವಾನ ಆವಾಹನೆ ಮಾಡಬೇಕು ಆಮೇಲೆ ಸಂಯೋಜೆಯ ವೇದಿಕಾಂ ಈಶಾನಮ ಈಶಾನಮಾಹರ ಬಳಿಕ ಈಶಾನಮಂತ್ರದಿಂದ ಅಂದರೆ ಈಶಾನಸರ್ವರ್ವವಿಂ ಈಶ್ವರಸ್ಸವೂತಿಪತಿರ್ಬ್ರಹಣೋಧಿಪತಿರ್ಬ್ರಹ ಶಿವೋ ಮೇ ಅಸ್ತು ಸದಾಶಿವಂ ಎಂಬ ಮಂತ್ರದಿಂದ ಶಿವನನ್ನು ಪೀಠದಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು ಆವಾಹನೆ ಆದ ನಂತರ ತತ್ಪುರುಷಮಂತ್ರದಿಂದ ಆವಾಹನೆ ಮಾಡಿ ಈಶಾನಮಂತ್ರದಿಂದ ಪ್ರತಿಷ್ಠಾಪನೆ ಮಾಡಬೇಕು ಅನ್ಯತ್ಸರ್ವ ವಿಧಾನಂಚೇಪತಃ ಸುಧೀ ಬಳಿಕ ಮಿಕ್ಕೆಲ್ಲ ವಿಧಾನಗಳನ್ನು ಸಂಕ್ಷೇಪವಾಗಿ ತಿಳಿದು ಆಚರಿಸಬೇಕು ಆಗಲೇ ಈಗಾಗಲೇ ಹೇಳಿದ ಹಾಗೆ ವಿವಿಧ ಉಪಚಾರಗಳನ್ನು ಆಯಾಯ ಮಂತ್ರಗಳಿಂದ ಪಂಚಾಕ್ಷರೇಣ ವಂತ್ರೇಣ ಗುರುದತ್ತೇನವಾ ತಥಾ ಕುರ್ಯಾತ್ ಪೂಜಾಂ ಷೋಡಶೋಪಚಾರೇಣ ವಿಧಿವತ್ಸುಧೀ ಅಥವಾ ಗುರು ಉಪದೇಶಿಸಿರತಕ್ಕಂಥ ಪಂಚಮ ಪಂಚಾಕ್ಷರಿ ಮಂತ್ರದಿಂದ ಷೋಡಶೋಪಚಾರಗಳನ್ನು ಅರ್ಪಿಸಿ ವಿಧಿವತ್ತಾಗಿ ಪೂಜಿಸಬೇಕು ಭವಾಯ ಭವನಾಶಾಯ ಮಹಾದೇವಾಯ ಧೀಮಹಿ ಉಗ್ರಾಯ ಉಗ್ರನಾಶಾಯ ಶರ್ವಾಯ ಶಶಿಮೌಲಿನಿ ಭವಾಯ ಜಗದ್ರೂಪನಾಗಿರ್ತಕ್ಕಂಥ ಭವ ಅಂದರೆ ಸಂಸಾರ ಜಗತ್ತು ಸೃಷ್ಟಿ ಎನ್ನತಕ್ಕಂಥ ಅರ್ಥ ಭವತಿ ಎಂಬುದರಿಂದ ಭವ ನಮ್ಮ ಮುಂದೆ ಕಾಣುವಂಥದ್ದು ಇರುವಂಥದ್ದು ಕಣ್ಣಿಗೆ ತೋರುವಂಥದ್ದು ಅಂತಹ ಜಗತ್ತು ಸೃಷ್ಟಿ ಆ ರೂಪನಾದಂತಹ ಭವನಾ ಆಮೇಲೆ ಭವನಾಶಾಯ ಭವನಾಶಾಯ ಸಂಸಾರವನ್ನು ನಾಶ ಮಾಡುವಂಥವ್ ಜಗದ್ರೂಪ ಸೃಷ್ಟಿರೂಪನಾದಂಥವ ಆಮೇಲೆ ಸಂಸಾರವನ್ನು ಅಂದರೆ ಪುನರ್ಜನ್ಮವನ್ನು ನಾಶ ಮಾಡುವಂಥವ ಅಂದರೆ ಜನನ ಮರಣ ಚಕ್ರದಿಂದ ಜನನ ಮರಣವಿಚ್ಛೇದ ದಕ್ಷಂ ಅಂತ ಹೇಳಿ ಅದಕ್ಕೆ ಸಮರ್ಥನಾದವ ಜನನ ಮರಣ ಚಕ್ರದಿಂದ ನಮ್ಮನ್ನು ಛೇದನ ಮಾಡಲು ಪ್ರತ್ಯೇಕಿಸಲು ಮುಕ್ತಿಯನ್ನು ಕೊಡಲಿಕ್ಕೆ ಭವನಾಶಾಯ ಭವಾಯ ಭವನಾಶಾಯ ಮಹಾದೇವಾಯ ಧೀಮಹೀ ದೇವದೇವನ ಮಹಾದೇವ ಪರಮೇಶ್ವರ ಅವನನ್ನು ಧೀಮಹಿ ಪೂಜೆಯಿಂದ ಸಂತೋಷಗೊಳಿಸುತ್ತೇವೆ ಧ್ಯಾನ ಮಾಡುತ್ತೇವೆ ಉಗ್ರಾಯ ಉಗ್ರನಾಶಾಯ ಶರ್ವಾಯ ಶಶಿಮೌಲಿನೇ ಉಗ್ರಾಯ ಉಗ್ರನನ್ನು ಅಂದರೆ ಅತ್ಯಂತ ಉಜ್ವಲವಾದ ತೇಜಸ್ಸುಳ್ಳವನು ಉಗ್ರ ಸ್ವರೂಪಿ ಉಗ್ರನಾಶಾಯ ಕ್ರೂರರನ್ನು ನಾಶ ಮಾಡತಕ್ಕಂಥವನು ದುಷ್ಟರನ್ನು ಅಸುರರನ್ನು ರಾಕ್ಷಸರನ್ನು ಅಥವಾ ಕ್ರೂರ ಬುದ್ಧಿ ನಾಶ ಮಾಡತಕ್ಕಂಥವನು ಉಗ್ರ ಗುಣವನ್ನು ಕ್ರೂರ ಗುಣಗಳನ್ನ ದುಷ್ಟ ಗುಣಗಳನ್ನ ನಾಶ ಮಾಡತಕ್ಕಂಥವನು ಸೌಮ್ಯ ಸ್ವರೂಪನು ಶಾಂತಸ್ವರೂಪನು ಶಿವನು ಶಾಂತಸ್ವರೂಪಿ ಎನ್ನತಕ್ಕಂಥ ಒಂದು ದೃಷ್ಟಿ ರುದ್ರನು ರೌದ್ರಸ್ವರೂಪಿ ಹಾಗೆಯೇ ಉಗ್ರರೂಪಿಯೂ ಹೌದು ಶಾಂತಸ್ವರೂಪಿಯೂ ಹೌದು ಉಗ್ರ ಉಗ್ರಗಾಮಿಗಳನ್ನು ನಾಶ ಮಾಡತಕ್ಕಂಥವನು ಹೌದು ಉಗ್ರನಾಶಾಯ ಶರ್ವಾಯ ಶಶಿಮೌಲಿನೇ ಶರ್ವಾಯ ಉಗ್ರವಾದಂಥ ಮಾರ್ಗದಲ್ಲಿ ಯಾರು ಗಮನ ಮಾಡುತ್ತಾರೋ ಅಂಥವರು ನಾ ಉಗ್ರಗಾಮಿ ಅಂತೇಳಿ ಹೇಳೋದು ಗಮನ ಮಾಡತಕ್ಕಂಥವ್ರು ತೀವ್ರಗಾಮಿಗಳು ಅಂತೇಳಿ ಮೊದಲು ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಇತ್ತಲ್ಲ ಮಂದಗಾಮಿಗಳು ಅಂದರೆ ನಿಧಾನವಾಗಿ ತೀವ್ರವಾಗಿ ವೇಗವಾಗಿ ಹೋಗತಕ್ಕಂಥವ್ರು ತೀವ್ರಗಾಮಿಗಳು ಅತ್ಯಂತ ಹಾಗೆ ಕೃ ಶಶಿಮೌಲಿನೇ ಚಂದ್ರಶೇಖರ ಚಂದ್ರಕಲೆಯನ್ನು ಧರಿಸಿರತಕ್ಕಂಥವನು ಹ್ಞೂ ಚಂದ್ರಾಂಶವನ್ನು ಶೀತಾಂಶು ಶಶಿಖಂಡವನ್ನು ಧರಿಸಿರತಕ್ಕಂಥವನು ಚಂದ್ರನ ತುಂಡನ್ನು ಅನೇನ ಮನುನಾ ವಾಪಿ ಪೂಜೆಯೇಚ್ಂಕರ ಸುಧೀ ಸುಭಕ್ತಿಯ ಭ್ರಮ ತ್ಯಕ್ವಾ ಭಕ್ತೈವ್ ಫಲದ ಶಿವ ಶರ್ವಾಯ ಶಶಿಮೂಲಿನಿ ಶರ್ವಾಯ ಅಂದರೆ ಶಿವನಿಗೆ ನಮಸ್ಕಾರ ಅಂತೇಳಿ ಈ ಮಂತ್ರದಿಂದ ಭಕ್ತಿಪೂರ್ವಕವಾಗಿ ಭ್ರಮೆ ಇಲ್ಲದೆ ಪೂಜಿಸಬೇಕು ಅನೈನ ಮನೋನಾಪಿ ಪೂಜೆಯ ಶಂಕರ ಸುಧೀಹಿ ಜ್ಞಾನಿಯಾದವನು ಸುಭಕ್ತ್ಯ ಚ ಭ್ರಮಂತ್ಯ ಬೇರೆಯಾವುದೇ ಪೂರ್ವಗ್ರಹ ಭ್ರಮೆ ಇತ್ಯಾದಿಗಳನ್ನು ಇಟ್ಟುಕೊಳ್ಳದೆ ಭಕ್ತಿಯೇ ಫಲದ ಶಿವ ಭಕ್ತಿಯಿಂದಲೇ ಪೂಜಿಸಿದರೆ ಶಿವನು ಫಲವನ್ನು ಕೊಡುತ್ತಾನೆ ಇತ್ಯ ವೈದಿಕ ಕ್ರಮಪೂಜನ ಪ್ರೋಚ್ಯತೆ ಅನ್ಯವಿಧಿ ಸಮ್ಯಕ್ ಸಾಧಾರಣತೆಯ ಧ್ವಜ ಈ ರೀತಿಯಾಗಿ ಹೇಳಿರ್ತಕ್ಕಂಥ ವೈದಿಕ ಪೂಜಾ ಕ್ರಮವನ್ನು ಅನುಸರಿಸಿ ಮತ್ತೊಂದು ಪೂಜಾ ವಿಧಿ ಸಾಮಾನ್ಯ ರೀತಿಯಿಂದ ಚೆನ್ನಾಗಿ ಹೇಳಲ್ಪಟ್ಟಿರುವುದು ಅದನ್ನು ಹೇಳ್ತೇನೆ ಪ್ರೋಚ್ಯತೆ ಅನ್ಯವಿಧಿ ಸಮ್ಯಕ್ ಸಾಧಾರಣತೆಯ ದ್ವಿಜಾ ಇತ್ಯೆ ಪ್ರೋಕ್ತಂ ಆದೃತ್ಯ ಇದಲ್ಲದೆ ಇದನ್ನು ಹೊರತಾಗಿ ಇದರ ಹೊರತಾಗಿ ವೈದಿಕ ಪೂಜ ಕ್ರಮಪೂಜೆ ಇನ್ನೊಂದಿದೆ ಅಂತ ಹೇಳ್ತಾರೆ ನೋಡಿ ಒಂದು ಎರಡು ಮೂರನೇ ದಿನೀಗ ಪೂಜಾ ಪಾರ್ಥಿವಲಿಂಗ ಸಂಪ್ರೋಕ್ತ ಶಿವನಾಮಿ ತಾಮ್ ಹೃಣುಧ್ವಂ ಮುನಿಶ್ರೇಷ್ಠಾ ಸರ್ವಕಾಮ ಪ್ರದಾಯಿ ನೀಂ ಶಿವನ ನಾಮಗಳಿಂದ ಪೂಜೆ ಹೇಳಲ್ಪಟ್ಟಿರುವಂತಹದ್ದು ಇನ್ನೊಂದು ರೀತಿಯಾದ ಸಕಲ ಇಷ್ಟಾರ್ಥವನ್ನುಂಟು ಮಾಡುವಂತಹ ಈ ಪೂಜಾ ಕ್ರಮವನ್ನು ಕೂಡ ಭಕ್ತಿಯಿಂದ ಕೇಳಿ ಅಲ್ಲಿ ಮುನಿಶ್ರೇಷ್ಠರೇ ತಾಮ್ ಹೃಣುಧ್ವಂ ಸರ್ವಕಾಮಪ್ರದಾಯಿನಿ ಹರೋ ಮಹೇಶ್ವರ ಶಂಭು ಶೂರ ಪಾಣಿಪಿಣಕ್ ಶಿವಃ ಪಶುಪತಿ ಮಹಾದೇವ ಇ ಕ್ರಮ ಮೃದಾಹರಣಸಟ್ ಪ್ರತಿಷ್ಠಾ ಚನಪನ ಪೂಜನಂಚವ ಕ್ಷಮಸ್ವೆತಿ ವಿಸರ್ಜನ ಓಂ ಹರ ನಮಃ ಓಂ ಮಹೇಶ್ವರ ನಮಃ ಓಂ ಶಂಭವೇ ನಮಃ ಓಂ ಶೂರಪಾಣಯ ನಮಃ ಓಂ ಪಿನಾಕರಾಯ ನಮಃ ಓಂ ಶಿವಾಯ ನಮಃ ಓಂ ಪಶುಪತಯ ನಮಃ ಓಂ ಮಹಾದೇವಾ ನಮಃ ಎಂಬಂತಹ ಇವುಗಳನ್ನ ಓಂಕಾರಾಧಿ ಚತುರ್ಥ್ಯಂತೈರ್ನಮೋಂತ್ಯೈರ್ನಾಮಿ ಕ್ರಮಾತ್ ಕರ್ತವ್ಯಾಶ್ಚಕ್ರಿಯ ಸರ್ವಾ ಭಕ್ತಿಯ ಪರಮಯಾಮುಧಕಾರ ಆದಿಯಲ್ಲಿಂತಹ ಈ ನಾಮಗಳು ಹರ ಓ ಮಹೇಶ್ವರ ಶಂಭುಶ್ವರ ಪಾಣಿ ಪಿನಾಕದೃಗು ಶಿವಪಶುಪತಿಶ್ಚೈವ ಮಹಾದೇವ ಇಲ್ಲಿ ಈಗ ಇದರಲ್ಲಿ ಓಂಕಾರವನ್ನು ಮೊದಲು ಅಂದರೆ ಓಂ ಹರಾಯ ಆಮೇಲೆ ನಮಃ ಚತುರ್ಥಿ ವಿಭಕ್ತ್ಯಂತವಾದ ಮತ್ತು ಕೊನೆಯಲ್ಲಿ ನಮಃ ಪದವುಳ್ಳ ಓಂಕಾರಾದಿ ಚತುರ್ಥ್ಯಂತೈಹ ನಮೋ ಅಂತೈಹ ಕೊನೆಗೆ ನಮಃ ಎಂಬ ನಾಮಗಳು ಕ್ರಮವಾಗಿ ಹೇಳಬೇಕು ಅಂತೇಳಿ ಹಾಗೆಯೇ ಹರ ಎಕ್ಕಂಥದಕ್ಕೆ ಓಂ ಸೇರಿಸಬೇಕು ಆಮೇಲೆ ಚತುರ್ಥಿ ವಿಭಕ್ತಿ ಹರಾಯ ಹರನಿಗೆ ಆಮೇಲೆ ನಮಃ ಕೊನೆಗೆ ಓಂ ಹರಾಯ ನಮಃ ಓಂ ಮಹೇಶ್ವರಾಯ ನಮಃ ಓಂ ಶಂಭವೇ ನಮಃ ಓಂ ಶೂಲಪಾಣಯೇ ನಮಃ ಓಂ ಪಿನಾಕಧರಾಯ ನಮಃ ಓಂ ಶಿವಾಯ ನಮಃ ಓಂ ಪಶುಪತಯ ನಮಃ ಓಂ ಮಹಾದೇವಾಯ ನಮಃ ಈ ರೀತಿಯಾಗಿ ಎಂಟು ಶಿವನಾಮಗಳಿಂದ ಕ್ರಮವಾಗಿ ಮೃದಾಹರಣ ಮಣ್ಣನ್ನು ತರುವಂಥದ್ದು ಓಂ ಹರಾಯನಮಃ ಆಮೇಲೆ ಜಲದಿಂದ ಕಲಸಿ ಮುದ್ದೆ ಕಟ್ಟುವಂಥದ್ದು ಓಂ ಮಹೇಶ್ ರಾಯ ನಮಃ ಆಮೇಲೆ ಅಂದರೆ ಮೃದಾಹರಣ ಸಂಘಟ್ಟ ಅಂಥೇಳಿ ಆಮೇಲೆ ಪ್ರತಿಷ್ಠಾ ಆಹ್ವಾನ ಪ್ರತಿಷ್ಠಿಸುವಂಥದ್ದು ಲಿಂಗವನ್ನು ನಿರ್ಮಿಸುವಂತಹದ್ದು ಯಾವುದು ಓಂ ಶಂಭವೇ ನಮಃ ಹರಾಯ ನಮಃ ಎಂಬುದರಿಂದ ಮಣ್ಣಂತರುವಂಥದ್ದು ಮಹೇಶ್ವರಾಯ ನಮಃ ಜಲದಿಂದ ಕಲಸಿ ಮುದ್ದೆ ಕಟ್ಟುವಂಥ ಶಂಭವೇ ನಮಃ ಲಿಂಗವನ್ನು ನಿರ್ಮಾಣ ಮಾಡುವಂಥದ್ದು ಶೂಲಪಾಣಯೇ ನಮಃ ಪ್ರತಿಷ್ಠಾ ಪ್ರತಿಷ್ಠೆ ಮಾಡುವಂಥದ್ದು ಶಿವನು ಪಿನಾಕಧರಾಯ ನಮಃ ಎಂಬುದರಿಂದ ಆವಾಹನೆ ಆಹ್ವಾನ ಶಿವಾಯ ನಮಃ ಎಂಬುದರಿಂದ ಸ್ನಪನ ಅಂದರೆ ಸ್ನಾನ ಮಾಡಿಸುವಂಥದ್ದು ಅಂದರೆ ಅಭಿಷೇಕ ಪೂಜನಂ ಅದನ್ನಂಥದ್ದು ಯಾವುದು ಪಶುಪತಯ ನಮಃ ಎಂಬುದರಿಂದ ಪೂಜೆ ಶಿವಪೂಜೆ ಕ್ಷಮಸ್ವೇತಿ ಚಿಸರ್ಜನ ಅಂಥೇಳಿ ಕ್ಷಮಿಸು ಅಂಥೇಳಿ ಹೇಳಿ ಅಂದರೆ ಮಹಾದೇವಾಯ ನಮಃ ಎಂಬುದನ್ನು ಹೇಳಿ ಕ್ಷಮಿಸು ಅಂತೇಳಿ ಹೇಳಿ ವಿಸರ್ಜನೆ ಮಾಡತಕ್ಕಂಥದ್ದು ಅಂದರೆ ಪೂಜಾಕ್ರಮಂ ನ ಜಾನಮಿ ಅಂತೇಳಿ ಕ್ಷಮಸ್ಸೋ ಪರಮೇಶ್ವರ ಅಂತೇಳಿ ಹ್ಞೂ ಆವಾಹನ ನ ಜಾನಮಿ ನ ಜಾನಮಿ ಪೂಜಾಕ್ರಮಂ ನ ಕ್ಷಮಸ್ವ ಪರಮೇಶ್ವರ ಅಂತೇಳಿ ಹೇಳುವಂಥದ್ದು ಆವಾಹನೆ ಮಾಡೋದು ಹೇಗೆ ನನಗೆ ಗೊತ್ತಿಲ್ಲ ಹಾಂ ಅರ್ಚನೆ ಹೇಗೆ ಮಾಡಬೇಕು ನನಗೆ ಗೊತ್ತಿಲ್ಲ ಅರ್ಚನ ನ ಜಾನಮಿ ಪೂಜಾಕ್ರಮಂ ನ ಜಾನಾಮೀ ನನಗೆ ಗೊತ್ತಿಲ್ಲ ಅಭಿಷೇಕ ಹೇಗೆ ಅಂತ ಗೊತ್ತಿಲ್ಲ ಅಂಥೇಳಿ ನಾನು ಅಜ್ಞಾನೇ ಕ್ಷಮಿಸು ಪ್ರಮಾದಗಳು ತಪ್ಪ ತಪ್ಪುಗಳಾದಲ್ಲಿ ಅದನ್ನು ಕ್ಷಮಿಸುವ ಅಂಥೇಳಿ ಕ್ಷಮಸ್ವ ಅಂತೇಳಿ ಹೇಳಿ ವಿಸರ್ಜನೆ ಮಾಡುವಂಥದ್ದು ಆಮೇಲೆ ಯಾವುದು ಮಹಾದೇವಾಯನಮಃಂ ಮಹಾದೇವಾಯನಮಃ ಅಂಥೇಳಿ ಹೀಗೆ ಎಲ್ಲ ವಿಧಿಗಳನ್ನು ಪರಮ ಭಕ್ತಿಯಿಂದ ಮಾಡಬೇಕು ಆದರಾತಿಶಯ ಭಕ್ತಿಗಳಿಂದ ಅಂಥೇಳಿ ಕೃತ್ವಾ ನ್ಯಾಸವಿಧಿಂ ಸಮ್ಯಕ್ ಷಡಂಗಂ ಕಾಯೋಸ್ ತಥಾ ಷಡಕ್ಷೇಣ ಮಂತ್ರೇಣ ತಥೋಧ್ಯಾನ ಸಮಾಚರೇತ್ ಆಮೇಲೆ ಷಡಂಗನ್ಯಾಸ ಅಂದರೆ ಷಡ್ ಆಮೇಲೆ ಕರನ್ಯಾಸಗಳು ಆರು ಅಂಗನ್ಯಾಸ ಕರನ್ಯಾಸಗಳನ್ನು ವಿಧಿವತ್ತಾಗಿ ಮಾಡಿ ಷಡಕ್ಷರೇಣ ಮಂತ್ರೇಣ ತೋ ಧ್ಯಾನ ಸಮಾಚರೇತ್ ಓಂ ನಮಃ ಶಿವಾಯ ಎಂಬ ಷಡಕ್ಷರ ಮಂತ್ರದಿಂದ ಶಿವಧ್ಯಾನವನ್ನು ಮಾಡಬೇಕು ಕೈಲಾಸ ಪೀಠಾಸನ ಮಧ್ಯ ಸಂಸ್ಥಂ ಭಕ್ತೈಸ್ತನಂದಾಧಿರಚ್ಯಮಾನಂ ಭಕ್ತಾರ್ತಿ ದಾಳಮ ಪ್ರಮೇಜಂ ಧ್ಯಾೇದುಮಾಲಿಂಗಿತ ವಿಶ್ವಭೂಷಣ ಧ್ಯಾೇದು ಮಾಲಿಂಗಿತ ವಿಶ್ವಭೂಷಣಂ ಅಂಥೇಳಿ ಅಂದರೆ ಶ್ರೀ ಶಿವನು ಕೈಲಾಸಪೀಠಾಸನ ಮಧ್ಯ ಸಂಸ್ಥಂ ಶ್ರೀ ಕೈಲಾಸದಲ್ಲಿರತಕ್ಕಂತಹ ರಜದ ಪೀಠದ ಮಧ್ಯದಲ್ಲಿ ಕುಳಿತಿರುವವನು ಭಕ್ತ ಈ ಸನಂದಾದಿ ವಿರಚ್ಯಮಾನಂ ಸನಂದ ಸನಕ ಸನಂದನ ಸನಾತನ ಸನತ್ಕುಮಾರಾದಿ ಭಕ್ತರಿಂದ ಪೂಜಿಸಲ್ಪಡುತ್ತಾ ಇರತಕ್ಕಂಥವನು ಭಕ್ತಾರ್ತಿ ದಾವಾನಲಂ ಅಪ್ರಮೇಯಂ ಭಕ್ತರ ತೊಂದರೆಗಳಿಗೆ ಕಾಡ್ಗಿಚ್ಚಿನಂತೆ ಇರುವನು ಕಾಡಿಗೆ ಹೇಗೆ ಕಿಚ್ಚು ಇದೆಯೋ ಕಾಡನ್ನು ಸುಟ್ಟು ಭಸ್ಮ ಮಾಡ್ತೋ ಅದೇ ರೀತಿ ಭಕ್ತರ ಕಷ್ಟಗಳನ್ನು ಕಾಡ್ಗಿಚ್ಚು ಕಾಡನ್ನು ಭಸ್ಮ ಮಾಡಿದ ಹಾಗೆ ಭಕ್ತರ ಕಷ್ಟಗಳನ್ನು ಸುಡತಕ್ಕಂಥವನು ನಾಶ ಮಾಡತಕ್ಕಂಥವನು ಹೋಗಲಾಡಿಸ್ತಕ್ಕಂಥವನು ಭಕ್ತಾರ್ಥಿದಾವನ ಅಪ್ರಮೇಯಂ ಅಂದರೆ ಪ್ರಮೇಯಕ್ಕೆ ಸಿಗದವನು ಯಾವುದೇ ಪ್ರಮೇಯ ಪ್ರಮಾಣ ಸಿದ್ಧಾಂತಕ್ಕೆ ಸಿಗದವನು ವಾಚಾಮ ಗೋಚರನು ಚಕ್ಷು ಕಣ್ಣು ಮೊದಲಾದಂಥ ಪ್ರಮಾಣಗಳಿಗೆ ಗೋಚರನಾಗದವನು ಅಗೋಚರನು ಅಪ್ರಮೇಯನು ಧ್ಯಾಯೇತ್ ಅಂಥವನನ್ನು ಧ್ಯಾನಿಸಬೇಕು ಉಮಾಲಿಂಗಿತ ಉಮಾಲಿಂಗಿತ ವಿಶ್ವಭೂಷಣಂ ಪಾರ್ವತಿಯಿಂದ ಉಮಾದೇವಿಯಿಂದ ಆಲಂಗಿಸಲ್ಪಟ್ಟಿರತಕ್ಕಂತಹ ಆಮೇಲೆ ಸಕಲ ಆಭರಣಗಳಿಂದ ಅಲಂಕೃತ ಆಗಿರತಕ್ಕಂತಹ ವಿಶ್ವ ಅಂದರೆ ಸಕಲ ಸರ್ವ ಎನ್ನುತಕ್ಕಂಥ ಅರ್ಥ ಇದೆ ಜಗತ್ತಿಗೀ ಅಲಂಕಾರ ಪ್ರಾಯನಾದವ ಅಥವಾ ಜಗದ್ರೂಪಿಯಾದಂತಹ ಪರಶಿವನನ್ನು ಧ್ಯಾನಿಸಬೇಕು ध्यान निहेशम रजतगिरी चारुचंद्रवत सं रकलोज्वलांगं परशुमृगवरा भीतिहस् प्रसन्न परशुमृगवरा भीतिहस्त प्रसन्न पदमासी समंतागणर्व्याघ्रकृतिम वसान विश्वाद विश्वबीजहर पंचवक् ಶಿವನು ಎಂಥವನು ಅಂತ ಹೇಳಿದರೆ ಧ್ಯಂ ಮಹೇಶಂ ಮಹೇಶನನ್ನು ನಿತ್ಯವು ಧ್ಯಾನಿಸಬೇಕು ಎಂತಹ ಮಹೇಶನನ್ನು ರಜತಗಿರಿ ನಿಭಂ ರಜತಗಿರಿ ಅಂದರೆ ಕೈಲಾಸಗಿರಿ ಬೆಳ್ಳಿಯ ಬೆಟ್ಟ ಅದರಷ್ಟು ಶುಭ್ರವಾದ ವರ್ಣದಿಂದ ವಿರಾಜಿಸತಕ್ಕಂಥವನು ರಜತಗಿರಿ ನಿಭಂ ಅವನ ಅವನು ಕೂಡ ಪ್ರಕಾಶಮಾನವಾಗಿದ್ದಾನೆ ಚಾರು ಚಂದ್ರ ಸಂ ಅವನ ಶಿರಸ್ಸಿನಲ್ಲಿ ಸುಂದರವಾದಂತಹ ಚಂದ್ರಕಲೆ ಇರತಕ್ಕಂಥವನು ಚಾರು ಸುಂದರವಾದ ಚಂದ್ರಾವತಂಸಂ ಚಂದ್ರದ ಅಂಶ ಚಂದ್ರಖಂಡ ತುಂಡು ಚಂದ್ರಕಲೆಯನ್ನು ಧರಿಸಿರತಕ್ಕಂಥವನು ರತ್ನಾಕಲ್ಪೋಜ್ಜ್ವಲಾಂಗಂ ರತ್ನಾಭರಣಗಳ ಕಾಂತಿಯಿಂದ ಅವನ ಶ ಮತ್ತಷ್ಟು ಅವನ ಶರೀರ ಪ್ರಕಾಶಿಸ್ತಾ ಇದೆ ಉಜ್ಜಲವಾದ ಅಂಗ ಶರೀರವುಳ್ಳವನು ಉಜ್ವಲವಾದ ಬೆಳಗುತ್ತಾ ಇರತಕ್ಕಂತಹ ಪರಶು ವರಾಭೀತಿಹಸ್ತಂ ಪ್ರಸನ್ನಂ ಪರಶು ಕೈಯಲ್ಲಿ ಏನೇನಿದೆ ಪರಶು ಕೊಡಲಿ ಮೃಗ ಅಂದರೆ ಜಿಂಕೆ ವರ ಅಂದರೆ ವರದ ಮುದ್ರೆ ಅಭೀತಿ ಅಭಯ ಮುದ್ರೆ ಹಸ್ತಂ ಅಂತಹ ಹಸ್ತವುಳ್ಳವನು ಪರಶು ಮೃಗ ವರದ ಮತ್ತು ಅಭಯ ಮುದ್ರೆಗಳು ನಾಲ್ಕು ಕೈಗಳಲ್ಲಿ ಪ್ರಸನ್ನಂ ಪ್ರಸನ್ನ ಮುದ್ರೆ ಅಂದರೆ ಮುಖಮುದ್ರೆ ಪ್ರಸನ್ನವಾದ ಮುಖದಿಂದ ಬೆಳಗುತ್ತಾ ಇರತಕ್ಕಂಥವನು ಪ್ರಸನ್ನವದನನು ಪ್ರಸನ್ನ ಚಿತ್ತನು ಪದ್ಮಾಸೀನಂ ನೋಡಿ ಧ್ಯಾನ ಯಾವ ರೀತಿಯ ಶಿವನನ್ನು ಧ್ಯಾನಿಸಬೇಕು ಇಂತಹ ಸ್ವರೂಪವನ್ನು ಧ್ಯಾನ ಮಾಡಬೇಕು ಅಂತ ಶಿವಾರ್ಚನೆ ಶಿವ ಧ್ಯಾನವನ್ನು ಮಾಡುವಾಗ ಯಾವ ಸ್ವರೂಪ ಈ ಸ್ವರೂಪ ವರದ ಮುದ್ರೆ ಪ್ರಸನ್ನವಾದ ಮುಖ ಆಮೇಲೆ ಪದ್ಮಾಸನದಲ್ಲಿ ಕುಳಿತಿರ್ತಕ್ಕಂಥ ಶಿವ ಸಮಂತಾತ್ ಸ್ತುತಂ ಅಮರ ಗಣೈಹಿ ಸುತ್ತಲೂ ಅವನ ಸುತ್ತಲೂ ಎಲ್ಲೆಡೆಯಿಂದಲೂ ದೇವತೆಗಳು ನೆರೆದಿರುತ್ತಾರೆ ಅವರಿಂದ ಸದಾ ಸ್ತುತಿ ಮಾಡಲ್ಪಡತಕ್ಕಂಥವನು ಸಮಂತಾತ್ ಸ್ತುತಂ ಅಮರ ಅಮರರ ಗಣದಿಂದ ಸಮೂಹದಿಂದ ಆ ಮರ ಮರಣ ಇಲ್ಲದವರು ದೇವತೆಗಳು ಅಮೃತವನ್ನು ಹುಡುಗಂಥವ್ರು ವ್ಯಾಘ್ರಕೃತ್ತಿಂವಸ ನಮ್ಮ ವ್ಯಾಘ್ರಕೃತ್ತಿ ಅಂದರೆ ಹುಲಿಯ ಚರ್ಮವನ್ನು ವಸನವಾಗಿ ತನ್ನ ಬಟ್ಟೆಯಾಗಿ ಧರಿಸಿಕೊಂಡಿರುವ ವ್ಯಾಘ್ರ ಚರ್ಮೋತ್ತರೀಯ ಅಂತ ಹೇಳ್ತಾರೆ ಗಜ ಚರ್ಮಾಂಬರಧರ ಅಂತ ಹೇಳ್ತಾರೆ ಅಂದರೆ ಗಜ ಚರ್ಮವನ್ನು ಸೊಂಟಕ್ಕೆ ಬಟ್ಟೆಯಾಗಿಯು ಆಮೇಲೆ ವ್ಯಾಘ್ರ ಚರ್ಮದ ಉತ್ತರೀಯ ಹೊದಿಕೆ ಮೇಲೆ ಮೇಲ್ಭಾಗಕ್ಕೆ ಶರೀರದ ಭುಜ ಹೊಟ್ಟೆ ಈ ಭಾಗಕ್ಕೆ ವ್ಯಾಘ್ರ ಚರ್ಮದ ಉತ್ತರೀಯ ದಿಗಂಬರ ಅಂತ ಹೇಳ್ತಾರೆ ಶಿವನನ್ನು ದಿಕ್ಕಿ ಅವನಿಗೆ ಅಂಬರ ಅಂತೇಳಿ ದಿಕ್ಕುಗಳೇ ಅಸ್ತ್ರ ಹೀಗೆ ಇಲ್ಲಿ ವ್ಯಾಘ್ರ ಚರ್ಮವನ್ನು ಧರಿಸಿರ್ತಕ್ಕಂಥವನು ಕೃತ್ಯ ಅಂದರೆ ಚರ್ಮ ವ್ಯಾಘ್ರ ಕೃತ್ಯಂ ವಸಾನಂ ವಿಶ್ವಾದ್ಯಂ ಅಂತಹ ಶಿವನು ಯಾರೂ ಜಗತ್ತಿಗೆ ಆದಿ ಶಿವ ಅಂದರೆ ಏನು ಕಲ್ಯಾಣ ಮಂಗಳ ಸ್ವರೂಪ ಅಂತೇಳಿ ಭಗವಂತನು ಮಾತ್ರ ಮಂಗಳ ಸ್ವರೂಪ ಅಂತ ಹೇಳ್ಬೋದು ಬಾಕಿ ನಾವೆಲ್ಲರೂ ಕೂಡ ಅದರ ಒಂದು ಅಂಶ ಹಾಗಾಗಿ ಹಾಂ ಶಿವ ಅಂತೇಳಿ ಹೇಳಿದರೆ ಇಲ್ಲಿ ದೇವರನ್ನು ಭೇದಭಾವ ಮಾಡಿದ್ದಲ್ಲ ವಿಷ್ಣು ಅಂದರೆ ವಿಶ್ವವ್ಯಾಪಿಯಾದ ಅದೇ ಭಗವಂತ ವಿಶ್ವಕ್ಕೆ ಕಲ್ಯಾಣವನ್ನು ಉಂಟು ಮಾಡುವ ಮಂಗಳ ಉಂಟು ಮಾಡುವುದನ್ನು ಅದೇ ಭಗವಂತನ ಆ ಗುಣದಿಂದಾಗಿ ಶಿವ ಅಂತೇಳಿ ಹೇಳ್ತೇವೆ ವಿಶ್ವವ್ಯಾಪಿಯಾಗಿರುವುದರಿಂದ ಎಲ್ಲವನ್ನೂ ಪ್ರವೇಶಿಸಿರುವುದರಿಂದ ಒಬ್ಬನೇ ಭಗವಂತನ ವಿಷ್ಣು ಅಂತ ಹೇಳ್ತೇವೆ ಬೃಹತ್ತಾಗಿ ಮಹತ್ತಾಗಿ ದೊಡ್ಡದಾಗಿ ವ್ಯಾಪಿಸಿರ್ತಕ್ಕಂಥ ತತ್ವ ಆದ ಬ್ರಹ್ಮ ಅಂತೇಳಿ ಹೇಳ್ತೇವೆ ಹಾಂ ಎಲ್ಲದರ ಶಕ್ತಿ ಮೂಲವಾಗಿರತ ಕಾರಣ ಶಕ್ತಿ ಅಂತೇಳಿ ಹೇಳ್ತೇವೆ ಅದೇ ಶಕ್ತಿಯನ್ನು ಆ ಪರಮ ಪರಬ್ರಹ್ಮವನ್ನು ಹಾಗೆ ಪರಮಾತ್ಮನನ್ನು ಭಗವಂತನನ್ನು ಅಂತಹ ಶಿವನು ವಿಶ್ವಬೀಜನು ವಿಶ್ವಕ್ಕೆ ಆದಿಪುರುಷನು ಬೀಜ ಅಂದರೆ ಮೂಲ ಅಂಥೇಳಿ ನಿಖಿಲ ಭಯಹರಂ ಎಲ್ಲರ ಭಯವನ್ನು ಹೋಗಲಾಡಿಸತಕ್ಕಂಥವನು ಎಲ್ಲ ಎಲ್ಲ ರೀತಿಯ ಭಯವನ್ನು ಕೂಡ ಎಲ್ಲರ ಭಯವನ್ನು ಕೂಡ ಪಂಚವಕ್ತಂ ತ್ರಿನೇತ್ರಂ ನಿಖಿಲ ಅಂದರೆ ನಿರ್ಜಿತ ಖಿಲ ಖಿಲ ಅಂದರೆ ಭಾಗ ಅಂಶ ಭಾಗವನ್ನು ಹೊರತುಪಡಿಸಿ ಅಂದರೆ ಪೂರ್ಣ ಅಂಥೇಳಿ ಅಖಂಡ ಅಂತೇಳಿದ ಹಾಗೆ ಖಂಡವನ್ನು ಹೊರತುಪಡಿಸಿದ್ದು ಆ ಖಂಡ ತುಂಡಲ್ಲ ಪೂರ್ತಿ ಅಂತೇಳಿ ಹಾಗೆಯೇ ನಿಖಿಲ ಭಯಹರಂ ಪಂಚವಕ್ತಂ ತ್ರಿನೇತ್ರಂ ಅಂತಹ ಪಂಚವಕ್ತನಾದ ಸದ್ಯವು ಜಾತ ವಾಮದೇವ ಅಘೋರ ಈಶಾನ ತತ್ಪುರುಷ ಎನ್ನತಕ್ಕಂಥ ಐದು ಮುಖಗಳುಳ್ಳಂತಹ ಆಮೇಲೆ ತ್ರಿನೇತ್ರಂ ಮೂರು ಕಣ್ಣುಗಳು ಮುಕ್ಕಣ್ಣ ಯಾವುದೆಲ್ಲ ಎಡಗಣ್ಣು ಬಲಗಣ್ಣು ಮತ್ತು ಭೂಮಧ್ಯದಲ್ಲಿರತಕ್ಕಂತಹ ಆಧ್ಯಾತ್ಮಿಕ ಅಥವಾ ಜ್ಞಾನಚಕ್ಷು ಅಥವಾ ಅಗ್ನಿನೇತ್ರ ಇದು ಚಂದ್ರ ಎಡಗಣ್ಣು ಚಂದ್ರನಾಡಿ ಎಡ ಭಾಗದಲ್ಲಿ ಬಲಭಾಗದಲ್ಲಿ ಸೂರ್ಯನಾಡಿ ಸೂರ್ಯ ಕಣ್ಣು ಅಂದರೆ ಸೂರ್ಯನೇ ಕಣ್ಣು ಎಡ ಭಾಗದಲ್ಲಿ ಚಂದ್ರನೇ ಅವನ ಕಣ್ಣು ಎಡಗಣ್ಣು ಮೇಲೆ ಅಗ್ನಿ ಹೀಗೆ ಮೂರು ರೀತಿಯಾದ ಕಣ್ಣನ್ನು ಹೇಳ್ತಾರೆ ಇಡ ಪಿಂಗಳ ಸುಷುಮ್ನ ಅಂತೇಳಿ ಕೂಡ ಹೇಳ್ತಾರೆ ನಾಡಿಯ ದೃಷ್ಟಿಯಲ್ಲಿ ಎಡಭಾಗದ ಇಡ ಬಲಭಾಗದಲ್ಲಿ ಪಿಂಗಳ ಆಮೇಲೆ ಮಧ್ಯಭಾಗದಲ್ಲಿ ಸುಷುಮ್ನ ಈ ರೀತಿಯಾಗಿ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಇದು ಮಾಡ್ತಾರೆ ಅಂತಹ ತ್ರಯಂಬಕ ಅಂತೇಳಿ ಮೂರು ಕಣ್ಣುಗಳುಳ್ಳು ತ್ರಿನೇತ್ರ ಮುಕ್ಕಣ್ಣ ಅವನನ್ನು ಧ್ಯಾನಿಸಬೇಕು ಇತಿ ಧ್ಯಾತ್ವಾಚ ಸಂಪೂಜ್ಯ ಪಾರ್ಥಿವಂ ಲಿಂಗಮುತ್ತಮಂ ಜಪಯಿತ್ ಪಂಚಾಕ್ಷರಂ ಮಂತ್ರ ಗುರುದತ್ತ ಯಥಾ ವಿಧಿ ಹೀಗೆ ಇದರ ಮುಂದಿನ ಭಾಗವನ್ನು ಆಮೇಲೆ ನೋಡೋಣ ಹರಿ ಓಂ ದತ್ಸದ ಶಿವಾರ್ಪಣಮಸ್ತ್